ಓ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಶ್ರೀ ಶಂಕರ ಭಗವತ್ಪಾದರ ಚರಣಗಳಲ್ಲಿ ಶರಣಾಗುತ್ತ ಶ್ರೀ ಶ್ರೀ ಸಚ್ಚಿದಾನಂದೇ ಸರಸ್ವತಿ ಸ್ವಾಮೀಜಿಯವರ ಪದದಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡುತ್ತಾ ಸದ್ಗುರುಗಳು ಮಹಾಮಹಾ ಉಪಾಧ್ಯಾಯರು ವೇದಾಂತ ವೇದ ಬ್ರಹ್ಮರು ಆದ ಡಾಕ್ಟರ್ ವಿದ್ವಾನ್ ಕೆ ಜಿ ಸುಬ್ರಹ್ಮಣ್ಯ ಶರ್ಮಾರ ಪದ ತಲೆಗಳಲ್ಲಿ ಶರಣಾಗುತ್ತ ಶಂಕರ ಭಗವತ್ಪಾದರ ಕೃತಿಯಾದ ಪ್ರಾತಸ್ಮರಣ ಸ್ತೋತ್ರ ಅದಕ್ಕೆ ವೇದಾಂತ ಬಾಲಬೋಧೆ ವ್ಯಾಖ್ಯಾನವನ್ನು ಶ್ರೀ ಶ್ರೀ ಸಜ್ಜಾನಂದ ಸರಸ್ವತಿ ಸ್ವಾಮೀಜಿಯವರು ಬರೆದಿರ್ತಾರೆ ಈಗ ನಾವಾಗಿರಲಿ ಮೂರನೇ ಶ್ಲೋಕವನ್ನು ನೋಡೋಣ ಈ ಪ್ರಾತಸ್ಮರಣ ಸ್ತೋತ್ರದ ಮೂರನೇ ಶ್ಲೋಕ ಮತ್ತು ಅದರ ವ್ಯಾಖ್ಯಾನಮಾಮಿ ತಮಸಃ ಪರಮರ್ಕವರ್ಣಂ ಪೂರ್ಣಂ ಸನಾತನ ಪದಂ ಪುರುಷೋತ್ತಮಾಖ್ಯಂ ಯಸ್ನಿ ಜಗದ ಶೇಷಮಶೇಷಮೂರ್ತೂ ರಜ್ವಾಂಭುಜಂಗಮ ಪ್ರತಿಭಾತಿ ತಂ ವೈ ಉಕ್ತ ವಸಂತತಿಲಕಾತ ಭಜಾ ಜಗೌ ಗೂತ್ರದ ಪ್ರಕಾರ ಇದು ವಸಂತ ತಿಲಕ ವೃತ್ತದಲ್ಲಿರತಕ್ಕಂಥ ಶ್ಲೋಕ ಇದು ಮೂರು ಕೂಡ ಈಗ ಇವತ್ತಿನದ್ದು ಮೂರನೇದ್ದು ಮೊದಲಿನ ಎರಡು ಶ್ಲೋಕಗಳು ಕೂಡ ಹಾಗೆ ಹದಿನಾಲ್ಕು ಅಕ್ಷರಗಳ ಒಂದೊಂದು ಪಾದ ನಾಲ್ಕು ಪಾದಗಳು ಯಸ್ ಇದು ಪ್ರಾಥ ನಮಾಮಿ ತಮಸ ಪರಂ ಪುರುಷೋತ್ತಮ ಅರ್ಕವರ್ಣ ಪೂರ್ಣ ಸನಾತನಪದ ಪುರುಷೋತ್ತಖ್ಯಸ್ಗತ್ ಅಶೇಷ ಅಶೇಷಮೂರ್ತ ರಜ್ವಾಂ ಭುಜಂಗಮ ಇವ ಪ್ರತಿಭಾತಿ ತಂ ವೈ ಅಂತೇಳಿದ್ರೆ ಪದವಿಭಾಗ ಈಗ ಪ್ರತಿಪದಾರ್ಥ ಅನ್ವಯ ಪ್ರತಿಪದಾರ್ಥವನ್ನು ಹೇಳೋದಿದ್ರೆ ಯಸ್ಮಿನ್ ಅಶೇಷಮೂರ್ತ ಇದ್ ಅಶೇಷ ಜಗತ್ ರ್ವಾಂ ಭುಜಂಗಮ ಇವ ಪ್ರತಿಭಾತಿ ತಂ ವೈ ತಮಸ ಪರಂ ಅರ್ಕವರ್ಣ ಪೂರ್ಣ ಸನಾತನ ಪದ ಪುರುಷೋತ್ತಮಾಖ್ಯಂ ಪ್ರಾತಃ ನಮಾಮಿ ಯಸ್ಮಿನ್ ಯಾವ ಅಶೇಷಮೂರ್ತ ಸರ್ವೂಪನಲ್ಲಿ ಅಶೇಷ ಅಂದರೆ ಸರ್ವ ಎಲ್ಲ ಅಂದರೆ ಶೇಷ ಉಳಿಯದೇ ಇರತಕ್ಕಂಥದ್ದು ಅವನನ್ನು ಬಿಟ್ಟು ಇನ್ಯಾವುದು ಇಲ್ಲ ಅಂತಹ ಸರ್ವೂಪನಲ್ಲಿ ಇದ್ ಈ ಅಶೇಷ ಎಲ್ಲ ಸಮಗ್ರ ಜಗತ್ ಜಗತ್ತು ರಜ್ವಾಂ ಹಗ್ಗದಲ್ಲಿ ಭುಜಂಗಮ ಹಾವಿನಂತೆ ಪ್ರತಿಭಾತಿ ತೋರುತ್ತಿರುವುದೋ ತಂ ವೈ ಆ ಪ್ರಸಿದ್ಧನಾದ ವೈ ಅಂದರೆ ಪ್ರಸಿದ್ಧನಾದ ಅನ್ನೋದಂತ ಅರ್ಥ ನಿಶ್ಚಯಾತ್ಮಕ ಪ್ರಸಿದ್ಧ ಪ್ರಸಿದ್ಧ ಪ್ರಸಿದ್ಧಿಯರ್ಥ ತಮಸಃ ಕತ್ತಲೆಗೆ ಪರಂ ಆಚೆ ಅರ್ಕವರ್ಣಂ ಸೂರ್ಯ ಸೂರ್ಯವರ್ಣದ ಪೂರ್ಣಂ ತುಂಬಿರುವ ಪರಿಪೂರ್ಣನಾದ ಸನಾತನ ಪದಂ ಶಾಶ್ವತ ಸ್ಥಾನವಾಗಿರುವ ಪುರುಷೋತ್ತಮಾಖ್ಯಂ ಪುರುಷೋತ್ತಮನೆಂಬ ಹೆಸರುಳ್ಳ ಆತನನ್ನು ಪ್ರಾತಃ ಬೆಳಗಿನ ಹೊತ್ತು ಪ್ರಾತಃ ಕಾಲದಲ್ಲಿ ನಮಾಮಿ ನಮಸ್ಕರಿಸುತ್ತೇನೆ ಸರ್ವರೂಪನಾದ ಯಾವ ಆತನಲ್ಲಿ ಈ ಜಗತ್ತೆಲ್ಲವೂ ಹಗ್ಗದಲ್ಲಿ ಹಾವು ಹಾಗೆ ತೋರುತ್ತಿರುವುದೋ ನಿಜವಾಗಿ ಹಗ್ಗ ಆದರೆ ಹಾವು ಕಂಡಾಗಿ ಕಾಣಿಸ್ತದೆ ಅಲ್ವೋ ಕೆಲವು ಸಲ ಹಾಗೆಯೇ ಈ ಜಗತ್ತೆಲ್ಲವೂ ನಿಜವಾಗಿ ಆತ್ಮಸ್ವರೂಪವಾದರೂ ಕೂಡ ಜಗತ್ತಾಗಿ ತೋರಿ ಬರ್ತಿದೆ ಈ ಜಗತ್ತೆಲ್ಲವೂ ತ ಅಂದರೆ ಸರ್ವರೂಪನಾದ ಯಾವಾತನಲ್ಲಿ ಈ ಜಗತ್ತೆಲ್ಲವೂ ಹಗ್ಗದಲ್ಲಿ ಹಾವು ಹಾಗೆ ತೋರುತ್ತಿರುವುದೋ ತಮಸ್ಸಿಗೆ ದೂರನಾಗಿ ಸೂರ್ಯವರ್ಣನಾಗಿರುವ ಕತ್ತಲಿಗೆ ದೂರನಾಗಿ ಸೂರ್ಯವರ್ಣನಾಗಿರುವ ಪೂರ್ಣನಾದ ಸನಾತನ ಪದವೆಂದು ಪ್ರಸಿದ್ಧನಾಗಿರುವ ಪುರುಷೋತ್ತಮನೆಂಬ ಹೆಸರುಳ್ಳ ಆ ಸುಪ್ರಸಿದ್ಧವಾದ ಆತ್ಮತತ್ವಕ್ಕೆ ಪ್ರಾತಃ ಕಾಲದಲ್ಲಿ ಸೂರ್ಯ ನಮಸ್ಕಾರವನ್ನು ಮಾಡ್ತೀನಿ ಪ್ರಾತಃ ಕಾಲದಲ್ಲಿ ನಮಸ್ಕಾರವನ್ನು ಮಾಡುತ್ತೇನೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಅನಾತ್ಮವೆಂಬುದು ಆತ್ಮನೇ ಇದರಲ್ಲಿ ಈಗ ಮೊದಲನೇ ಒಂದು ಅಂದರೆ ಅಶೇಷಮೂರ್ತವು ಎನ್ನತಕ್ಕಂಥ ಶಬ್ದದ ವಿವರಣೆ ಆತ್ಮತತ್ವವನ್ನು ಬಿಟ್ಟರೆ ಪ್ರಶ್ನೆ ಕೇಳ್ತಾ ಇದ್ದಾರೆ ಆತ್ಮತತ್ವವನ್ನು ಬಿಟ್ಟರೆ ಮಿಕ್ಕದ್ದೆಲ್ಲವೂ ಅನಾತ್ಮವೆಂದು ಈ ಅನಾತ್ಮವು ಆತ್ಮನಿಗೆ ಸಂಬಂಧಪಟ್ಟದ್ದಲ್ಲವೆಂದೂ ಹಿಂದೆ ಹೇಳಿದ್ದೀರಿ ಹಾಗಾದರೆ ಈ ಅನಾತ್ಮವು ಯಾವುದಕ್ಕೆ ಸೇರಿದ್ದು ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಇದು ಆತ್ಮನಿಗೆ ಸೇರಿದ್ದು ಅಂತೇಳಿ ಸ್ವಾಮೀಜಿಯವರು ಹೇಳ್ತಾರೆ ಯಾಕೆಂದರೆ ಆತ್ಮನಿಗಿಂತ ಬೇರೆ ಆದದ್ದು ಯಾವುದೂ ಇಲ್ಲ ಅಶೇಷ ಮೂರ್ತಿ ಅವನು ಆತ್ಮನು ಪ್ರಶ್ನೆ ಇದು ಆತ್ಮನಿಗೆ ಸೇರಿಯೂ ಸೇರದೆಯೂ ಇರುವುದು ಹೇಗೆ ಇದು ಇನ್ನೊಂದು ಪ್ರಶ್ನೆ ನಿಜವಾಗಿ ಸೇರಿಲ್ಲವೆಂದು ನಾವು ಹಿಂದೆ ಹೇಳಿರುತ್ತೇವೆ ಆದರೆ ವಿಚಾರ ಮಾಡದೇ ಇರುವ ಅಜ್ಞಾಯಗಳ ದೃಷ್ಟಿಗೆ ಈ ಜಗತ್ತೆಲ್ಲವೂ ಆತ್ಮನಿಗೆ ಸೇರಿದ್ದೆಂದೇ ತೋರುತ್ತಿರುವುದು ಹೀಗೆ ತೋರುತ್ತಿರುವುದಕ್ಕೆ ಕಾರಣವೇನು ವಿಚಾರ ಮಾಡಿ ಆತ್ಮಸ್ವರೂಪವನ್ನು ನಿಶ್ಚಯಿಸಿಕೊಳ್ಳದಿರುವುದೇ ಕಾರಣ ವಿಚಾರಿಸಿ ನಿಶ್ಚಯಿಸಿಕೊಳ್ಳದಿದ್ದ ಮಾತ್ರಕ್ಕೆ ಇಲ್ಲದಿದ್ದ ವಸ್ತು ತೋರಬೇಕೇ ಇಲ್ಲದ ವಸ್ತು ತೋರುದೆಂದು ಯಾರು ಹೇಳಿದರೋ ಇರುವ ಆತ್ಮತತ್ವವೇ ವಿಚಾರ ಮಾಡದಿರುವ ಮನಸ್ಸಿಗೆ ಅನಾತ್ಮ ರೂಪವಾಗಿ ಇದೆ ಈ ಕಾಣುವ ಕೇಳುವ ಜಗದ್ರೂಪವೆಲ್ಲ ನಿಜವಾಗಿ ಆತ್ಮನದೇ ಅಂತೇಳಿ ತಿಳಿಯಂತ ಹೇಳ್ತಾರೆ ಅಂದರೆ ಇಲ್ಲಿ ಸಂಬಂಧ ಇದೆಯೋ ಅಂತೇಳಿ ಕೇಳಿದರೆ ಇಲ್ಲ ಹಾಗಾದರೆ ಇದೆಲ್ಲ ಏನು ಅಂತೇಳಿ ಕೇಳಿದರೆ ಅನಾತ್ಮವ ಅಂತೇಳಿ ಕೇಳಿದ್ರಲ್ಲ ಆತ್ಮಸ್ವರೂಪವೇ ಜಗತ್ತಿಲ್ಲವು ಆದರೆ ಎಲ್ಲದರೊಳಗೆ ಹೇಗೆ ಕಡಲೆ ಒಳಗಡೆ ಎಣ್ಣೆ ಎಳ್ಳಿನೊಳಗಡೆ ಎಣ್ಣೆ ಇದೆಯೋ ತೆಂಗಿನಕಾಯಿಯೊಳಗಡೆ ಕೊಬ್ಬರಿ ಒಳಗಡೆ ಎಣ್ಣೆ ಇದೆಯೋ ಅದು ಕಾಣಿಸೋದಿಲ್ವೋ ಅದೇ ರೀತಿಯಲ್ಲಿ ಎಲ್ಲದರ ಮೂಲ ಸಾರಸ್ವರೂಪ ಯಾವುದು ಆತ್ಮ ಆದರೆ ಅದು ಕಾಣಿಸ್ತಾ ಇಲ್ಲ ತತ್ವ ಅವ್ಯಕ್ತವಾಗಿದೆ ಜಗದ್ರೂಪ ವ್ಯಕ್ತವಾಗಿ ತೋರ್ತಾ ಇರತಕ್ಕಂಥದ್ದು ಅವ್ಯಕ್ತವಾಗಿ ಆತ್ಮತತ್ವ ಅದರೊಳಗಡೆ ಎಲ್ಲ ಅಣು ಏಣುದಣ ಕಾಷ್ಟಗಳಲ್ಲಿ ಅಡಗಿದೆ ಎನ್ನತಕ್ಕಂಥ ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಹಾಗಾಗಿ ಇದು ತೋರ್ತಾ ಇರುವುದು ಹಾವಾಗಿ ಯಾವುದು ಹಗ್ಗ ಹಾಗಾಗಿ ಹಾವು ನಿಜವೂ ಅಂತೇಳಿ ಕೇಳಿದರೆ ಅಲ್ಲ ಹ ಹಗ್ಗವೇ ಅಲ್ಲಿ ಇರತಕ್ಕಂಥದ್ದು ಅಂದರೆ ಆತ್ಮವೇ ನಿಜವಾದ್ದು ಜಗತ್ತು ಭ್ರಮೆ ಹಗ್ಗವು ಹೇಗೆ ಹಾವಾಗಿ ಭ್ರಮೆಯಿಂದ ತೋರಿ ಬರ್ತದೋ ಅದೇ ರೀತಿಯಲ್ಲಿ ನಿಜವಾಗ ನಿಜವಾದಂಥದ್ದು ಹಗ್ಗ ಅಂದರೆ ಆ ಹೋಲಿಕೆಯಲ್ಲಿ ಹೇಳಿದ್ದು ಇಲ್ಲಿ ನಿಜವಾದದ್ದು ಆತ್ಮತತ್ವ ಅದೇ ಇಲ್ಲಿ ಜಗತ್ತಾಗಿ ನಾನಾ ರೂಪವಾಗಿ ವ್ಯಕ್ತಗೊಂಡಿದೆ ಅವ್ಯಕ್ತವಾಗಿರ್ತಕ್ಕಂಥದ್ದು ಅಂತೇಳಿ ಇಲ್ಲಿ ಹೇಳ್ತಾ ಇದ್ದೇವೆ ಹಗ್ಗದ ಹಾವಿನ ದೃಷ್ಟಾಂತ ಈಗ ಯಸ್ಮಿನ್ ಇದಂ ಜಗತ ರಜ್ವಾಂ ಭುಜಂಗಮ ಇವ ಪ್ರತಿಭಾತಿ ತಾವು ಹೇಳಿದ್ರು ನನಗೆ ಸರಿಯಾಗಿ ತಿಳಿಯಲಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ ಆತ್ಮನಲ್ಲಿ ಯಾವ ವಿಶೇಷವಾದ ಆಕಾರವೂ ಇಲ್ಲವೆಂದು ಹೇಳಿದಿರಿ ಈಗ ಎಲ್ಲ ಆಕಾರಗಳು ಆತ್ಮನವೇ ಅಂತೇಳಿ ಹೇಳ್ತೀರಿ ಇದು ಒಂದಕ್ಕೊಂದು ವಿರುದ್ಧವಾದ ಮಾತಲ್ವೇ ಈಗ ಉದಾಹರಣೆಗೆ ಆತ್ಮಜ್ಞಾನಿಯು ಪೂರ್ಣ ಕಾಮನು ಅಂತೇಳಿ ಹೇಳ್ತೀರಿ ಅಂದರೆ ಯಾವುದೇ ಕಾಮನೆಗಳು ಇಲ್ಲದವನು ಅಂತ ಹೇಳ್ತೀರಿ ಇನ್ನೊಂದೇನು ಹೇಳ್ತೀರಿ ಪೂರ್ಣ ಕಾಮ ಅಂತ ಹೇಳಿದ್ರೇನು ಪೂರೈಸಿಕೊಂಡ ಕಾಮನೆ ಅಥವಾ ಎಲ್ಲ ಕಾಮನೆಗಳು ಅವನೊಳಗಡೆ ಸೀರೆ ಹೋಗ್ತಾಯಿವೆ ಹ್ಞೂ ಎಲ್ಲ ಕಾಮನೆಗಳು ಕೂಡ ಅವನೊಳಗಡೆ ತಾನೇ ತಾವಾಗಿ ಪ್ರವೇಶ ಮಾಡ್ತಾಯಿವೆ ಅಂದರೆ ಅವನು ಅವನು ಬಯಸೋದಿಲ್ಲ ಏನನ್ನು ಕೂಡ ಆದರೆ ತಾವೇ ತಾವಾಗಿ ಎಲ್ಲವೂ ಬರ್ತವೆ ಅವನಿಗೆ ಆತ್ಮಜ್ಞಾನಿಗೆ ಏನತಕ್ಕಂಥದ್ದು ಹೇಗೆಯೋ ಅದೇ ರೀತಿಯಲ್ಲಿ ಆಕಾರ ಆತ್ಮನಿಗಿಲ್ಲ ಅಂತ ಇವು ನಿರ್ವಿಶೇಷ ಅಂತ ಹೇಳ್ತೀರಿ ಆದರೆ ಎಲ್ಲ ಆಕಾರಗಳು ಆತ್ಮನವೆ ಹೇಳ್ತೀರಿ ಏನಿದ್ರ ಅರ್ಥ ಇದರ ಮರ್ಮ ಏನು ಒಂದಕ್ಕೊಂದು ವಿರುದ್ಧವಲ್ವೇ ಅಂತೇಳಿ ಕೇಳ್ತಾ ಇದ್ದಾರೆ ಹೇಗೆ ಒಬ್ಬ ಪರಿಪೂರ್ಣ ಬ್ರಹ್ಮಜ್ಞಾನಿಯು ಕಾಮನೆಗಳಿಗಿಲ್ಲದವನಾದರೂ ಕೂಡ ಅವನನ್ನು ಪೂರ್ಣ ಕಾಮ ಅಂತೇಳಿ ಹೇಳ್ತಿರಲ್ಲ ಎಲ್ಲ ಆಸೆಗಳನ್ನ ಪೂರೈಸಿಕೊಂಡಿರುವವ ಎಲ್ಲ ಕಾಮನೆಗಳು ಕೂಡ ಅವನನ್ನು ಪ್ರವೇಶಿಸ್ತಾ ಇವೆ ಅಂತೇಳಿ ಆದರೆ ಯಾವುದೂ ಅವನಿಗಿಲ್ಲ ಅಂತೇಳಿ ಹೇಳ್ತೀರಿ ಅದೇ ರೀತಿಲಿ ಹೇಳ್ತಾ ಇದ್ದಾರೆ ಆತ್ಮನಿಗೆ ಆಕಾರ ಇದೆ ಇಲ್ಲ ಅಂತ ಹೇಳ್ತಿರಲ್ಲ ಏನರ್ಥ ಎಲ್ಲ ಆಕಾರಗಳು ಆತ್ಮನದ್ದೇ ಅಂತೇಳಿ ಹೇಳ್ತೀರಿ ಅದಕ್ಕೆ ಉತ್ತರ ಹೇಳ್ತಾರಲ್ಲ ಯಾಕಂದರೆ ಆತ್ಮನಲ್ಲಿ ಯಾವ ವಿಶೇಷವೂ ಇಲ್ಲವೆಂದು ನಾವು ಹೇಳಿದ್ದು ಆತ್ಮಜ್ಞಾನಿಗಳ ದೃಷ್ಟಿಯಿಂದ ಆತ್ಮನಲ್ಲಿ ಎಲ್ಲ ಆಕಾರಗಳು ತೋರುತ್ತಿರುವವೆಂದು ಈಗ ನಾವು ಹೇಳ್ತಿರುವುದು ಅಜ್ಞಾನಿಗಳ ದೃಷ್ಟಿಯಿಂದ ಆತ್ಮನಲ್ಲಿ ತೋರುವ ವಿಶೇಷವೆಂಬುದನ್ನು ಹಗ್ಗದ ಹಾವಿನ ದೃಷ್ಟಾಂತದಂತೆ ಅರಿಯಬೇಕು ಅಲ್ಲಿ ನಿಜವಾಗಿ ಹಗ್ಗ ಇದ್ದರೂ ಕೂಡ ಅದು ಹೇಗೆ ತೋರ್ತದೋ ಹಾಗೆಯೇ ಆತ್ಮನಲ್ಲಿ ಈ ಜಗತ್ತು ತೋರ್ತಾ ಇರತಕ್ಕಂಥದ್ದು ಹಾಗೆ ಅಂಥೇಳಿ ತಿಳಿಯಬೇಕು ಅಂತೇಳಿ ಆತ್ಮಜ್ಞಾನಿಗಳ ದೃಷ್ಟಿಯಿಂದ ಆತ್ಮನಲ್ಲಿ ವಿಶೇಷ ಏನೂ ಯಾಕೆ ಸಮಸ್ತವೂ ಆತ್ಮಸ್ವರೂಪವೇ ಹೇಗೆ ಹಗ್ಗದಲ್ಲಿ ಏನು ವಿಶೇಷ ಇಲ್ಲವೋ ಹಾಗೆ ಅಜ್ಞಾನಿಗಳ ದೃಷ್ಟಿಯಲ್ಲಿ ಹಗ್ಗವು ಭ್ರಾಂತಿಯಿಂದ ಹಾವಾಗಿ ಕಾಣಿಸ್ತದೆ ಹಾಗೆ ಆತ್ಮತತ್ವವು ಈ ಜಗತ್ತಾಗಿ ವೈವಿಧ್ಯಮಯವಾಗಿ ಸಕಲ ಸುಖ ದುಃಖ ಆದ ಕೂಡಿ ಕಾಣಿಸ್ತಾ ಜಗತ್ತು ಅಜ್ಞಾನದ ದೃಷ್ಟಿಯಲ್ಲಿ ಅಂತೇಳಿ ಪ್ರಶ್ನೆ ಕೇಳ್ತಾರೆ ಆ ದೃಷ್ಟಾಂತವು ಇಲ್ಲಿ ಹೇಗೆ ಹೊಂದುತ್ತದೆ ಹೇಗೆ ಅಂತ ಹೇಳಿದರೆ ಹಗ್ಗದಲ್ಲಿ ಹಾವೆಂಬುದು ನಿಜವಾಗಿ ಎಲ್ಲಿಯೂ ಇರುವುದಿಲ್ಲ ಇರ್ತದ ಹಗ್ಗವೇ ನಿಜವಾಗಿ ಹಾವಾಗಲಿಕ್ಕೆ ಸಾಧ್ಯ ಉಂಟ ಇಲ್ಲ ಆದರೂ ನಸುಗತ್ತಲೆಯಲ್ಲಿ ಅದೇ ಅಜ್ಞಾನವೆಂಬ ಕತ್ತಲೆ ಅಂತೇಳಿ ಹ್ಞೂ ಅಜ್ಞಾನವೆಂಬ ಕತ್ತಲೆ ಇದ್ದಾಗ ನಮಗೆ ಜಗತ್ತೇ ನಿಜವಾಗಿ ತೋರುತ್ತದೆ ಇದುವೇ ಹೌದು ಆತ್ಮನ್ನು ಕಾಣೋದಿಲ್ಲ ಅಲ್ಲ ಕಣ್ಣಿಗೆ ನಸುಗತ್ತಲೆ ಅಂದರೆ ಆತ್ಮಜ್ಞಾನದ ಪ್ರಕಾಶ ನಮಗೆ ಇನ್ನೂ ಬಂದಿಲ್ಲ ಹಾಗಾಗಿ ನಮಗೆ ಇದು ಅಜ್ಞಾನವೆಂಬ ನಸುಗುತ್ತಲೇ ಅದರಲ್ಲಿ ನೋಡುವವರಿಗೆ ಆ ಹಗ್ಗ ಹಾವಿನ ಕಾಣಬರುತ್ತದೆ ಅಲ್ವೇ ಅದೇ ರೀತಿ ಆತ್ಮನು ಜಗತ್ತಾಗಿ ತೋರಿ ಬರ್ತಾ ಇದ್ದಾನೆ ಅಲ್ಲಿ ಹಗ್ಗವನ್ನು ಬಿಟ್ಟರೆ ಹಾವು ಎಲ್ಲಿಯೂ ಇರುವುದಿಲ್ಲವೋ ಹಗ್ಗವನ್ನೇ ಹಾವಿನ ತಿಳಿಯುತ್ತಾರೆ ಎಂಬುದು ನಿರ್ವಿವಾದವಲ್ಲವೇ ವಿವಾದ ಉಂಟಾದಲ್ಲಿ ಹಗ್ಗವನ್ನು ಬಿಟ್ಟು ಅಲ್ಲಿ ಹಾವು ಯಾವುದಾದ್ರೂ ಇದ್ದದ್ದು ಕಾಣುವುದಲ್ಲ ಹಗ್ಗವೇ ಹಾವಾಗಿ ಕಾಣತಕ್ಕಂಥದ್ದು ಅಲ್ವಾ ಇದರಲ್ಲಿ ಏನಾದರೂ ವಿವಾದ ಉಂಟಾ ಲೌಕಿಕ ದೃಷ್ಟಿಯನ್ನು ನೋಡಿದರೆ ಹಗ್ಗದಲ್ಲಿ ಹಾವು ತೋರುದೇ ಹೊರತು ನಿಜವಾಗಿ ಅಲ್ಲಿ ಹಾವಿರುವುದಿಲ್ಲ ಎಂಬುದೇ ನಿರ್ವಿವಾದವಾಗಿರುತ್ತದೆ ಯಾವುದೇ ವಿವಾದ ಇಲ್ಲ ಈ ವಿಷಯದಲ್ಲಿ ಪ್ರಶ್ನೆ ಇಲ್ಲ ಆ ದೃಷ್ಟಿಯನ್ನು ಇಟ್ಟುಕೊಂಡು ಇಲ್ಲಿ ವಿಚಾರ ಮಾಡಿರ್ತಕ್ಕಂಥ ಆದರೆ ಈ ದೃಷ್ಟಾಂತವನ್ನೇ ಬಗೆಬಗೆಯಾಗಿ ವಿವರಿಸಿರುವ ವಾದಿಗಳು ಆಗಿ ಹೋಗಿದ್ದಾರೆ ಕೆಲವರು ವೇದಾಂತಿಗಳು ಈ ದೃಷ್ಟಾಂತವನ್ನು ತಮ್ಮದೇ ಒಂದು ರೀತಿಯಿಂದ ವಿವರಿಸ್ತಾರೆ ಆದರೆ ಈ ಬಾಲಬೋಧೆ ವೇದಾಂತ ಬಾಲಬೋಧೆಯಲ್ಲಿ ಅವನ್ನೆಲ್ಲ ವಿವರಿಸೋದಕ್ಕೆ ಇಲ್ಲಿ ಅವಕಾಶ ಇಲ್ಲ ಅಂತೇಳಿ ಸ್ವಾಮೀಜಿಯವರು ಹೇಳ್ತಾರೆ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ ಪ್ರಕೃತಕ್ಕೆ ಅವುಗಳ ತಿಳುವಳಿಕೆ ಇಲ್ಲದಿದ್ದರೂ ಸಾಗ್ತದೆ ಬೇರೆ ಬೇರೆ ಯಾವುದು ತಪ್ಪು ಅರ್ಥಗಳು ಬೇಕಾಗಿಲ್ಲ ಸರಿಯಾದ ಅರ್ಥವನ್ನು ಸಾಕು ಮುಂದೆ ಇದರ ಬಗ್ಗೆನ ಹೆಚ್ಚಿನ ವಿಚಾರವನ್ನು ವೇದಾಂತ ಪ್ರವೇಶಕ್ಕೆ ಅನ್ನತಕ್ಕಂಥ ಗ್ರಂಥದಲ್ಲಿ ಹಾಗೆ ಬೇರೆ ವಿವರ ಗ್ರಂಥಗಳಲ್ಲಿ ಕೂಡ ಇವುಗಳ ಹೆಚ್ಚಿನ ವಿವರವನ್ನು ಕಾಣಬಹುದು ಈ ಆತ್ಮನಲ್ಲಿ ತೋರ್ತಕ್ಕಂತಹ ಅನಾತ್ಮದ ವಿಷಯವನ್ನು ಕೂಡ ಹೀಗೆಯೇ ತಿಳಿಯಬೇಕು ಹಗ್ಗದಲ್ಲಿ ತೋರುವಂತಹ ಹಾವಿನಂತಿ ನಿಜವಾಗಿ ನೋಡಿದರೆ ಆತ್ಮನಲ್ಲಿ ಅನಾತ್ಮ ಎಂಬುದು ಯಾವಾಗಲೂ ಇರುವುದೂ ಇರುವ ಸಂಭವವೂ ಇಲ್ಲ ಇದನ್ನು ಹಿಂದೆ ಹೇಳಿದ ಅವಸ್ಥಾತ್ರಯದೃಷ್ಟಿಯಿಂದ ವಿಚಾರ ಮಾಡಿ ನಿರ್ಣಯಿಸಿಕೊಳ್ಳಬಹುದಾಗಿದೆ ಅವಸ್ಥಾತ್ರಯ ದೃಷ್ಟಿಯಲ್ಲಿಯೂ ಕೂಡ ಆತ್ಮನು ಒಬ್ಬನೇ ಇರ್ತಾನೆ ಕನಸುಗಳು ಇರ್ಬೋದು ಎಚ್ಚರವಾಗಿರುವ ಬೇರೆ ಘಟನೆಗಳಿರ್ಬೋದು ಗಾಢ ನಿದ್ದೆಯಲ್ಲಿ ಏನೋ ತಿಳಿಯದಿರ್ಬೋದು ಈ ಮೂರು ಹಂತದಲ್ಲಿಯೂ ಇರತಕ್ಕಂಥವನು ನಾನು ನಾನು ನಿದ್ದೆ ಹೋಗಿದ್ದೆ ನಾನು ಕನಸು ಕಂಡಿದ್ದೆ ನಾನು ಎಚ್ಚರವಾಗಿದ್ದೇನೆ ಈ ಮೂರು ಕೂಡ ನಾನು ಎನ್ನತಕ್ಕಂಥದ್ದು ಅದೇ ಆತ್ಮ ಅಲ್ಲಿ ಅನಾತ್ಮದ ಸೋಂಕಿಲ್ಲ ಹಾಗಾಗಿ ನಿಜವಾಗಿ ನೋಡಿದರೆ ಆತ್ಮನಲ್ಲಿ ಅನಾತ್ಮವೆ ಎಂಬುದು ಯಾವುದು ಇರುವುದಿಲ್ಲ ಇರುವ ಸಂಭವವೂ ಇಲ್ಲ ಇದನ್ನು ಅವಸ್ಥಾತ್ರೆಯ ದೃಷ್ಟಿಯಿಂದ ಹೀಗೆ ನೋಡಬಹುದು ಅಂತ ನಿರ್ಣಯಿಸಿಕೊಳ್ಬೋದು ಆದರೂ ಆತ್ಮನ ನಿಜವಾದ ರೂಪವನ್ನು ನಿಶ್ಚಯಿಸಿಕೊಳ್ಳಲಾರದ ಅಜ್ಞಾನಿಗಳ ದೃಷ್ಟಿಗೆ ಆತ್ಮನೇ ಅನಾತ್ಮವಾಗಿ ತೋರ್ತಾನೆ ಅಜ್ಞಾನಿಗಳಿಗೆ ಆತ್ಮನೇ ಅನಾತ್ಮವಾಗಿ ತೋರಿಬಿಡ್ತಾನೆ ಹಗ್ಗವೇ ಹಾವಾಗಿ ತೋರಿಬಿಡ್ತದೆ ಆದ್ದರಿಂದ ಅನಾತ್ಮವೆಂಬುದು ಅನಾತ್ಮವೆಂದು ತೋರುವುದು ನಿಜವಾಗಿ ಆತ್ಮನೇ ನಿಜವಾಗಿ ಆದರೆ ಅವರಿಗೆ ಗೊತ್ತಿರುವುದಿಲ್ಲ ತೋರು ಅನಾತ್ಮ ರೂಪವು ಮಾತ್ರ ಅಜ್ಞಾನದ ಕಾರ್ಯವೇ ಎಂದು ಏರ್ಪಡ್ತದೆ ಅಂದರೆ ಅಜ್ಞಾನದ ಕಾರ್ಯವಾಗಿ ಅದು ತೋರಿ ಬರ್ತದೆ ಅನಾತ್ಮವಾಗಿ ಎಲ್ಲವೂ ನಿಜವಾಗಿ ಆತ್ಮನಿಂದಲೇ ಬಂದಿರುವಂಥದ್ದು ಆತ್ಮನ ಸ್ವರೂಪವೇ ಎಲ್ಲವೂ ಕೂಡ ಆದರೆ ಅಜ್ಞಾನದಿಂದಾಗಿ ಅಜ್ಞಾನದ ಕಾರ್ಯರೂಪವಾಗಿ ಆತ್ಮವು ಅನಾತ್ಮವಾಗಿ ಅಜ್ಞಾನಗಳಿಗೆ ತೋರಿ ಬರ್ತಾಯಿದೆ ಮುಂದಿನ ವಿಚಾರವನ್ನು ನಾಳೆ ದಿವಸ ನೋಡೋಣ ಹರೇ ರಾಮ ಶ್ರೀಶಂಕರಾರ್ಪಿತಮಸ್ತು ಶ್ರೀಸಚ್ಚಿದಾನಂದರ್ಪಿತಮಸ್ತು ಸದ್ಗುರುಚರಣಾರ್ಪಿತಮಸ್ತು ಓಂ ತತ್